ಇಲ್ಲಿ ಹೇಳ್ತಾರೆ ಇಲ್ಲಿ ನಾವು ಹೇಳೋದೆಲ್ಲ ಪ್ರಾಣಮತದ ಮಧ್ವಮತದ ತತ್ವ ಪ್ರಮೇಯಗಳು ಇದು ಜ್ಞಾನಿಗಳಿಗೆ ಮಾತ್ರ ವೈದ್ಯವಾಗುವಂಥದ್ದು ಅಂತ ತಿಳಿಸ್ತಾರೆ ಶ್ರೀನಿವಾಸನ ಸುವರ್ಣಮಣಿಗಳ ಪ್ರಾಣಮತ ವೈನಾಕ್ಯ ಸೂತ್ರದಿ ಪೋಣಿಸಿದ ಮಾಲಿಕೆಯ ವಾಂಗಯ ನಂಸ ಕರ್ಪಿಸಿದೆ ಜ್ಞಾನಿಗಳಿಗೆ ದೃಗ್ ವಿಷಯವಹುದು ಅಸಹ್ಯ ತೋರ್ಪುದು ಮಾಣಿಕವ ಮರ್ಕಟನ ಕೈಯಲು ಕೊಟ್ಟತರನಂತೇನೆ ವಯನ ಅಂದರೆ ಜ್ಞಾನ ಭಾಗವತದಲ್ಲಿ ನಿನ್ನಿಂದ ಕೊಡಲ್ಪಟ್ಟ ವಯನದಿಂದ ಅಂದರೆ ಜ್ಞಾನದಿಂದ ಅಂತ ತ್ವದತ್ತಯ ವಯನಾಯ ಇತಿ ಅಂತ ತಿಳಿಸ್ತಾರೆ ಶ್ರೀನಿವಾಸನ ಸುಗುಣಗಳು ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ಪರಮಾತ್ಮ ಒಂದೊಂದು ಗುಣಗಳು ಒಂದೊಂದು ರತ್ನಗಳಿದ್ದಂತೆ ಅನಂತ ರತ್ನಗಳು ಆ ಮಧ್ವಮತದ ಪ್ರಕ್ರಿಯೆಯನ್ನು ತಂತಿ ಒಳಗೆ ಅಥವಾ ಸೂತ್ರದಲ್ಲಿ ಅದನ್ನು ಪೋಣಿಸಿ ಸಿದ್ಧಪಡಿಸಿರುವಂಥದ್ದು ಈ ಹರಿಕಥಾಮೃತಸಾರ ಅನ್ನೋ ಒಂದು ರತ್ನದ ಹಾರ ಸಕಲ ವೇದವಾಂಗ್ವಯಕ್ಕೆ ದೇವತೆಯು ಋಷಿಯು ಆಗಿರ್ತಕ್ಕಂಥ ಪರಮಾತ್ಮನ ಕಂಠಕೇದನ್ನು ಅರ್ಪಣೆ ಮಾಡ್ತಾಯಿದ್ದೀನಿ ಮಧ್ವಮತ ಅನ್ನೋ ಪ್ರಕ್ರಿಯೆಯನ್ನು ತಿಳ್ಕೊಂಡವರಿಗೆ ಇದು ಕಣ್ಣಿಗೆ ಹಬ್ಬವನ್ನು ಮಾಡುತ್ತೆ ಆನಂದ ಆಗತ್ತೆ ಇದನ್ನು ತಿಳ್ಕೊಳ್ಳದೇ ಇದ್ದವರಿಗೆ ಮಂಗನ ಕೈಯಲ್ಲಿ ಮಣಿಕೆ ಕೊಟ್ಟಂತೆ ಅಸಹ್ಯವಾಗಿ ತೋರುತ್ತೆ ಈ ಹರಿಕಥಾಮೃಚಾರ ಅನ್ನೋ ಗ್ರಂಥ ಹರಿ ಪರಮಾತ್ಮನ ಗುಣಗಳ ಸಂಗ್ರಹ ರೂಪವಾಗಿದೆ ಗುಣಗಳು ಪ್ರತಿಯೊಂದು ಕೂಡ ಒಂದೊಂದು ಅಮೂಲ್ಯ ರತ್ನ ಆಗಿರೋದರಿಂದ ಅವುಗಳನ್ನು ಮಧ್ವಮತನ ಅನ್ನೋ ವಯೋನ ಜ್ಞಾನ ಅಂದರೆ ಆ ರೀತಿಯಾಗಿರ್ತಕ್ಕಂಥ ಒಂದು ಸೂತ್ರದಲ್ಲಿ ಬಂಧ ಮಾಡಿ ಅದನ್ನು ಹಾರದ ರೂಪದಲ್ಲಿ ಪೋಣಿಸಿರೋದು ಒಂದರ ಜೊತೆ ಇನ್ನೊಂದನ್ನು ಸೇರಿಸಿ ಆ ಗುಣಗಳನ್ನೆಲ್ಲ ವಿಮರ್ಶಾತ್ಮಕವಾಗಿ ಅಧ್ಯಯನ ಅರ್ಥ ಮಾಡಿಕೊಂಡ್ರೆ ಅವು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕಂಠಹಾರ ಭೂಷಣ ಅಂತ ಆಗತ್ತೆ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು ಅದನ್ನು ಮಾಡಿಕೊಳ್ಳಿಲ್ಲ ಅಂದರೆ ಮಾಡಿಕವ ಮರ್ಕಟನ ಕೈಯೊಳ ಕೊಟ್ಟಂತೆ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಣಿಯನ್ನು ತಂದು ಮಂಗನ ಕೈಯಲ್ಲಿ ಕೊಟ್ಟರು ಹೇಗೋ ಹಾಗೆ ಅದು ಅಸಹ್ಯ ತೋರ್ಬೋದು ಯಾರಿಗೆ ಅಜ್ಞಾನಿಗಳಿಗೆ ಜ್ಞಾನಿಗಳಿಗೆ ದೃಗ್ ಇದು ಜ್ಞಾನಿಗಳಿಗೆ ಯಾವಾಗಲೂ ಕೂಡ ಪರಮಾತ್ಮನ ವಿಚಾರವನ್ನು ಎಷ್ಟೆಷ್ಟು ತಿಳಿದರೂ ಕೂಡ ಅದು ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂತ ಆಸಕ್ತಿಯನ್ನು ಹುಟ್ಟಿಸತ್ತೆ ಭಗವಂತನ ಅಚಿತ್ಯದ್ಭುತ ಶಕ್ತಿಯನ್ನು ಮಧ್ವಮತದಲ್ಲಿ ಒಪ್ಪಿದ್ದರಿಂದ ಅನಂತ ಗುಣಗಳು ಹರಿಯಲ್ಲಿ ಏನೂ ಕಿಂಚಿತ್ತು ವಿರೋಧ ಇಲ್ಲದೇ ಇದ್ದಂಗೆ ಸುಂದರವಾಗಿ ಒಂದು ಸೂತ್ರದಲ್ಲಿ ಪೋಣಿಸಿರ್ತಕ್ಕಂಥ ನೂರಾರು ಅನೇಕ ಮೌಲ್ಯಯುತವಾದ ರಕ್ತಗಳಂತೆ ಗೋಚರ ಆಗ್ತಾ ಭಗವಂತನಿಂದ ಅಭಿನ್ನನಾದರೂ ವಿಶೇಷ ಬಲದಿಂದ ಹರಿಯಲ್ಲಿ ಅದು ಶೋಭಿಸುತ್ತೆ ಭಗವಂತ ಒಬ್ಬನೇ ಆದರೂ ಗುಣಗಳು ಅನಂತ ಆಗಿದೆ ಇದೇ ವಿಚಾರ ಮಾಲಿಕೆಯ ವಾಂಗಯ ನಂಸಕ ಅರ್ಪಿಸಿದೆ ಈ ಗುಣಗಳ ಹಾರ ಏನಿದೆಯಲ್ಲ ಅದನ್ನ ಚಿಂತನೆ ಮಾಡಿ ಭಗವಂತನ ಕಂಟದಲ್ಲಿ ಹೆಗಲ ಮೇಲೆ ಅದನ್ನ ಶೋಭಾಯಮಾನವಾಗಿ ಕಾಣುವಂತೆ ಅದನ್ನ ಅರ್ಪಿಸಿದೆ ಅವನ ಗುಣಗಳು ಅವನಿಗಿಂತ ಬೇರೆ ಅಲ್ಲದೇ ಇದ್ದರೂ ಕೂಡ ವಿಶೇಷ ಬಲದಿಂದ ಬೇರೆಯಾಗಿ ಕಾಣುತ್ತೆ ಮತ್ತು ಅವನಿಗೆ ಅಲಂಕಾರ ಪ್ರಾಯವಾಗಿದೆ ಈ ರೀತಿಯಾಗಿ ತಿಳಿಸ್ತಾರೆ ಜ್ಞಾನಿಗಳಿಗೆ ದೃಗ್ವಿಷಯವಹುದು ಅಜ್ಞಾನಿಗಳಿಗೆ ಅಸಹ್ಯ ತೋರ್ಬೋದು ಈ ಮಧ್ವಮತದ ಸಿದ್ಧಾಂತವನ್ನು ತಿಳ್ಕೊಂಡವರಿಗೆ ಇದು ಕಣ್ಣಿಗೆ ಸುಂದರವಾಗಿ ಕಾಣುತ್ತೆ ಅದೇ ಅಜ್ಞಾನಿಗಳಿಗೆ ಇದರ ರುಚಿ ಗೊತ್ತಿಲ್ಲ ಅದರಿಂದ ಅವರಿಗೆ ಅಸಹ್ಯವಾಗಿ ಕಾಣುತ್ತೆ ಮಂಗನ ಕೈಯಲ್ಲಿ ಮಾಣಿಕ್ಯವನ್ನು ಕೊಟ್ಟಂತೆ ಈ ಗುಣರತ್ನಹಾರವನ್ನು ಮದ್ ಮಧ್ವಮತದ ಸಿದ್ಧಾಂತವನ್ನು ತಿಳಿದೇ ಇದ್ದವರಿಗೆ ಕೊಟ್ಟರೆ ಅದು ವ್ಯರ್ಥ ಆಗತ್ತೆ ಮಂಗ ಅಸಹ್ಯ ಅಂತ ರತ್ನವನ್ನು ದೂರ ಎಸೆಯ ಥರ ಹಾಗೆ ಅಜ್ಞಾನಿಯಾಗಿರ್ತಕ್ಕಂಥ ನೀನು ಶ್ರೇಷ್ಠವಾಗಿರ್ತಕ್ಕಂಥ ಅಸಹ್ಯ ಅಂತ ಅದನ್ನು ದೂರ ಮಾಡ್ತಾನೆ ಆದ್ದರಿಂದ ಯೋಗ್ಯರಿಗೆ ಈ ಗ್ರಂಥವನ್ನು ಉಪದೇಶ ಮಾಡಬೇಕು ಅಯೋಗ್ಯರಿಗೆ ಇದನ್ನು ಸರ್ವತಾ ಉಪದೇಶ ಮಾಡಬಾರ್ದು ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಮುಂದಿನ ಪದ್ಯದಲ್ಲಿ ಪರಮಾತ್ಮ ತನ್ನನ್ನು ನಂಬಿ ಸ್ತೋತ್ರ ಮಾಡೋರನ್ನು ಸದಾ ಸಂರಕ್ಷಣೆ ಮಾಡ್ತಾನೆ ಅಂತ ತಿಳಿಸ್ತಾರೆ ಶ್ರೀ ವಿಧಿರ ವಿಪಾ ಹಿಪೇಶ ಸಚಿವ ಸಚಿವರಾತ್ಮ ಭವಾರ್ಕ ಶಶಿ ಋಷಿ ಗಂಧರ್ವ ಕಿನ್ನರ ಸಿದ್ಧ ಸಾಧ್ಯಗಣ ಸೇವಿತ ಪದಾಂಬೋಜ ತ್ವತ್ಪಾದಾವಲಂಬಿಗಳಾದ ಭಕ್ತರ ಕಾವ ಕರುಣಾಸ ಅಂದರೆ ಲಕ್ಷ್ಮೀ ಹೃತ್ಕುಮದ ಚಂದ್ರ ಮಹಾಲಕ್ಷ್ಮೀ ದೇವಿ ಬ್ರಹ್ಮ ವಾಯು ಗರುಡ ಶೇಷ ರುದ್ರ ಇಂದ್ರ ಕಾಮ ದಿಗ್ ದೇವತೆಗಳು ಸೂರ್ಯಚಂದ್ರರು ಹೀಗೆಲ್ಲರನ್ನು ಕೂಡ ಭಗವಂತ ರಕ್ಷಣೆ ಮಾಡ್ತಾನೆ ತನ್ನ ಭಕ್ತರು ಅಂತ ಕರುಣಾಸಮುದ್ರ ಭಗವ ಅಂತ ಶ್ರೀ ಅಂದರೆ ಲಕ್ಷ್ಮೀ ದೇವಿ ಬಿದಿ ಅಂದರೆ ಚತುರ್ಮುಖ ಬ್ರಹ್ಮದೇವರು ಈರ ಅಂದರೆ ವಾಯುದೇವರು ವಿಪ ಅಂದರೆ ಗರುಡ ಬಿ ಅಂದರೆ ಪಕ್ಷಿಗಳು ಪಕ್ಷಿ ರಾಜನಾಗಿರ್ತಕ್ಕಂಥ ಗರುಡ ಅಹೀಪ ಅಂದರೆ ಶೇಷದೇವರು ದೇವರು ಈಶಾ ಅಂದರೆ ರುದ್ರ ದೇವರು ಹೀಗೆ ಲಕ್ಷ್ಮೀ ಬ್ರಹ್ಮ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಶಚಿವರಾತ್ಮಭವಾರ್ಕ ಶಶಿ ದಿಗ್ ದೇವ ಶಚಿವರ ಇಂದ್ರ ಆತ್ಮಭವ ಭಗವಂತನ ಮನಸ್ಸಿನಿಂದ ಜಾತನಾದವರು ರುಕ್ ಕೃಷ್ಣ ರುಕ್ಮಿಣಿಯರ ಪುತ್ರನಾಗಿ ಮನ್ಮಥ ಪ್ರದ್ಯುಮ್ನ ಎಂಬ ಹೆಸರಿನಿಂದ ಅವತಾರ ಮಾಡ್ತಾನವನು ಅರ್ಕ ಸೂರ್ಯ ಶಶಿ ಅಂದರೆ ಚಂದ್ರ ದಿಗ್ ದೇವತೆಗಳು ಶಚಿಪತಿಯಿಂದ ಇವರೆಲ್ಲರೂ ಮತ್ತು ಋಷಿ ಗಂಧರ್ವ ಕಿನ್ನರ ಸಿದ್ಧ ಸಾಧ್ಯಗಣ ಋಷಿಗಳು ಗಂಧರ್ವರು ಕಿನ್ನರರು ಸಿದ್ಧರು ಸಾಧ್ಯರು ಇವರ ಗಣಗಳು ಇವರೆಲ್ಲರಿಂದ ಕೂಡ ಸೇವಿತ ಪದಾಂಬೋಜ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಹಿಡಿದು ಎಲ್ಲರಿಂದನೂ ಕೂಡ ಸ್ತುತ್ಯನಾದವನು ಪಾದಸೇವೆಯನ್ನು ಸ್ವೀಕಾರ ಮಾಡುವಂಥವನು ಪರಮಾತ್ಮ ಕರುಣಾಸ ಅಂದರೆ ಲಕ್ಷ್ಮೀ ಹೃದ್ ಕುಮದ ಚಂದ್ರ ಕರುಣಾಸಮುದ್ರ ಲಕ್ಷ್ಮೀ ಹೃದಯನ ಕುಮದ ಅಂದರೆ ಕೆನ್ನೆದಲೆಗೆ ಚಂದ್ರನಂತಿರುವವನು ಭಗವಂತ ತ್ವತ್ಪಾದಾವಲಂಬಿಗಳಾದ ಭಕ್ತರ ಕಾವ ಲಕ್ಷ್ಮೀ ಬ್ರಹ್ಮಾದಿ ಗಣಗಳ ಪಾದಾವಲಂಬಿಗಳು ಎಲ್ಲ ಹರಿದಾಸರು ಹರಿದಾಸರ ದಾಸರಾದವರು ಅಂಥ ಭಕ್ತರನ್ನು ಕಾವ ಅಂದರೆ ಸಕಲ ಕಾಲದಲ್ಲೂ ರಕ್ಷಣೆಯನ್ನು ಮಾಡ್ತಾರೆ ಪರಮಾತ್ಮ ಲಕ್ಷ್ಮೀ ಬ್ರಹ್ಮಾದಿ ಹರಿದಾಸರೂ ಕೂಡ ಪ್ರಾಣ ವಯುನ ಮಧ್ವಮತ ಸಿದ್ಧಾಂತದ ಜ್ಞಾನ ಉಳ್ಳವರೇ ಆದ್ದರಿಂದ ಜ್ಞಾನಿಗಳು ಅಂತ ಅನಿಸ್ಕೋತಾರೆ ಅವರು ಕೂಡ ಹರಿಕಥಾಮೃತಸಾರ ಅನ್ನ ಈ ಶ್ರೇಷ್ಠವಾಗಿರ್ತಕ್ಕಂಥ ರತ್ನದ ಹಾರವನ್ನು ಬಿಸಾಡದೆ ಕಣ್ತುಂಬ ನೋಡಿ ಸಂತೋಷವನ್ನು ಪಡ್ತಾರೆ ಅದು ಮಂಗನಗೆ ಕೈಗೆ ಕೊಟ್ಟ ಮಾಣಿಕ್ಯದಂತೆ ಎಂದೂ ವ್ಯರ್ಥ ಆಗೋಲ್ಲ ಅದರ ಬದಲಿಗೆ ಚಿಂತಾಮಣಿಯಂತೆ ಸಕಲ ಪುರುಷಾರ್ಥವನ್ನು ಕೂಡ ಕೊಡ್ತಾಯಿದೆ ಆದ್ದರಿಂದ ಲಕ್ಷ್ಮೀ ಹೃತ್ಕುಮದ ಚಂದ್ರನವರಿಗೆ ಮೋಕ್ಷ ಅನ್ನೋ ಮಹಾಪುರುಷಾರ್ಥವನ್ನು ಕೊಟ್ಟು ರಕ್ಷಣೆಯನ್ನು ಮಾಡ್ತಾನೆ ಅಂತ ತಿಳಿಸ್ತಾರೆ ಈಗ ಮುಂದಿನ ಪದ್ಯದಲ್ಲಿ ಜ್ಞಾನಿಗಳಿಗೆ ಹರಿಕತಾಮೃತಸಾರ ಅನ್ನೋದು ಪರಮಾಹ್ಲಾದಕರ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ದೃಷ್ಟಾಂತ ಸಹಿತವಾಗಿ ವಿವರಣೆಯನ್ನು ಕೊಡ್ತಾರೆ ಆದರ್ಶವ ಗತಾಕ್ಷ ಭಾಷಾಭೇದದಿಂದಲೇ ಕರೆಯಲದನು ನಿಷೇಧ ಗೈದು ಅವಲೋಕಿಸದೆ ಬಿಡುವರೆ ವಿವೇಕಿಗಳು ಮಾಧವನ ಗುಣಪೇಳ್ವ ಪ್ರಾಕೃತವಾದರಿಯೂ ಸರಿ ಕೇಳಿ ಪರಮಾಹ್ಲಾದ ಬಡದಿ ಪರ ನಿರಂತರ ಬಲ್ಲ ಆದರ್ಶ ಅಂದರೆ ಕನ್ನಡಿ ಕನ್ನಡಿ ಮತ್ತು ಗಾಜು ಮುಟ್ಟು ನೋಡಿದರೆ ಎರಡೂ ಕೂಡ ಒಂದೇ ರೀತಿಯಾಗಿ ಇರತ್ತೆ ಗತ ಅಕ್ಷ ಅಂದರೆ ಗತ ಅಕ್ಷ ಇದ್ದವನು ಕುರುಡ ಕನ್ನಡಿಯಲ್ಲಿ ಮುಖ ಕಾಣತ್ತೆ ಅಂತ ತಿಳ್ದೇ ತಿಳಿದೇ ಇರೋದ್ರಿಂದ ಕನ್ನಡಿ ಮತ್ತು ಗಾಜುಗಳಲ್ಲಿ ಅವನಿಗೆ ಏನು ವ್ಯತ್ಯಾಸ ಅನ್ನೋದು ಗೊತ್ತಾಗಲ್ಲ ಕನ್ನಡಿಯನ್ನು ಕೂಡ ಗಾಜು ಅಂತ ಕರೀತಾನವನು ಇದು ಭಾಷಾ ಭೇದ ಭಾಷಣದಲ್ಲಿ ಅಥವಾ ಶಬ್ದ ಉಚ್ಚಾರಣೆ ಮಾಡೋದರಲ್ಲಿ ವ್ಯತ್ಯಾಸ ಕನ್ನಡಿ ಅಂತ ಹೇಳಬೇಕಾಗಿದ್ದಲ್ಲಿ ಗಾಜು ಅಂತ ಹೇಳೋದು ಇಲ್ಲಿ ಕನ್ನಡಿ ಈ ಆದರ್ಶ ಅನ್ನೋದು ಸಂಸ್ಕೃತ ಶಬ್ದ ಮಿರರ್ ಅಂದರೆ ಇಂಗ್ಲಿಷ್ ಅಯನ ಅಂದರೆ ಹಿಂದಿ ಶಬ್ದ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನ ನೋಡೋರು ಕನ್ನಡಿಯನ್ನು ಯಾವುದೇ ಭಾಷೆಯಿಂದ ಕರೆದರೂ ಅದು ಕನ್ನಡಿನೇ ಅದರಂತೆ ಅದರ ಕೆಲಸ ಏನು ಪ್ರತಿಬಿಂಬವನ್ನು ತೋರಿಸೋದು ಅದರಂತೆ ಭಗವಂತನ ಗುಣಗಳನ್ನು ಯಾವುದೇ ಭಾಷೆಯಲ್ಲಿ ವರ್ಣನೆ ಮಾಡಿದರೂ ಕೂಡ ಅದು ಶಾಸ್ತ್ರವೇ ಮೋಕ್ಷ ಮಾರ್ಗಕ್ಕೆ ದಾರಿಯನ್ನು ತೋರುವಂಥದ್ದು ವಿವೇಕಿಗಳಾದವರು ಪ್ರತಿಬಿಂಬ ದರ್ಶನಕ್ಕೆ ಕನ್ನಡಿಯನ್ನು ಉಪಯೋಗ ಮಾಡುವಂತೆ ಜ್ಞಾನಿಗಳು ಭಗವಂತನ ಗುಣದರ್ಶನವನ್ನು ಮಾಡಿಸುವಂತಹ ಶಾಸ್ತ್ರ ಗ್ರಂಥಗಳನ್ನು ಯಾವುದೇ ಭಾಷೆಯಲ್ಲಿದ್ದರೂ ತಪ್ಪದೇ ಓದಿ ಅದಕ್ಕೆ ಆನಂದ ಅದೇ ಕಣ್ಣಿಲ್ಲದ ಕೂರಡನಿಗೆ ಅದು ಗೊತ್ತಾಗಲ್ಲ ನಹಿ ನಾಮ್ನಿ ವಿಪ್ರತಿಪತ್ತಿ ಅಂತ ಒಂದು ನ್ಯಾಯ ಆ ಹಿನ್ನೆಲೆಯಲ್ಲಿ ಇಲ್ಲಿ ನೀಡಿರತಕ್ಕಂಥ ಇದು ಅಂತ ಹಿಂದೆ ಕರುಣಾ ಸಂಧಿಯಲ್ಲಿ ಮಳೆಯ ನೀರು ಓಣಿಯಲ್ಲಿ ಪರಿಯಲು ಈ ರೀತಿಯಾಗಿ ಅಲ್ಲಿ ಪ್ರಾಕೃತ ಭಾಷೆ ಆಗಿದ್ದರೂ ಕೂಡ ಪರಮಾತ್ಮನ ಗುಣಕಥನವನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿದ್ದಾದ್ದರಿಂದ ಇದನ್ನು ಸಜ್ಜನರು ಸ್ವೀಕಾರ ಮಾಡಿಯೇ ಮಾಡ್ತಾರೆ ಇದು ಗ್ರಾಹ್ಯ ಅಗ್ರಾಹ್ಯ ಅಲ್ಲ ಅಂತಲ್ಲಿ ಹೇಳಿದರು ಇಲ್ಲಿ ಕನ್ನಡಿಯ ದೃಷ್ಟಾಂತದಿಂದ ಅದನ್ನು ಸಮರ್ಥನೆಯನ್ನು ಮಾಡ್ತಾರೆ ಭಾಗವತವೇ ಮೊದಲಿಗೆ ಹೇಳ್ತಾ ಇದೆ ಸ್ತವೈರುಚ್ಚ ವಚ ಶ್ರೋತ್ರೈಹಿ ಪೌರಾಣೈಹಿ ಪ್ರಾಕೃತೈರಪಿ ಸ್ತುತ್ವಾನ್ ಪ್ರಾಕೃತ ಭಾಷೆಯ ಸ್ತೋತ್ರ ಕೃತಿಗಳು ಭಗವಂತನಿಗೆ ಪ್ರಿಯ ಅಂತ ಸ್ಪಷ್ಟವಾಗಿ ಹೇಳಿದೆ ಶ್ರುತಿ ಪುರಾಣಗಳಿಗೆ ಸಮನಾಗಿ ಪ್ರಾಕೃತ ಸ್ತೋತ್ರವೂ ಕೂಡ ವಿಹಿತವಾಗೇ ಇದೆ ಯಾಕೆಂದರೆ ಇಲ್ಲಿ ಹೇಳ್ತಿರ್ತಕ್ಕಂಥದಲ್ಲೇ ಶಾಸ್ತ್ರದ ಪ್ರಮೇಯಗಳು ಹರಿಸರವೋತ್ತಮ ಅಥವಾ ವಾಯುಜೀವೋತ್ತಮ ಅಥತ್ವ ಇತ್ಯಾದಿ ತತ್ವಗಳನ್ನೇ ಹೇಳಿಕೊಳ್ತಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಈಗ ಮುಂದಿನ ಪದ್ಯದ ಹೇಳ್ತಾರೆ ಇದು ಸಂಸ್ಕೃತ ಭಾಷೆಯಲ್ಲಿ ಇಲ್ಲ ಅಂತ ಕುಹಕಿ ತಿರಸ್ಕರಿಸಿದರೆ ಏನೂ ನಷ್ಟ ಇಲ್ಲ ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ ದ್ವೇಷದಿ ತಸ್ಕರನು ನಿಂದಿಸಲು ಕೊಂದಹುದೇ ದಿವಾಕರಗೆ ಸಂಸ್ಕೃತ ಇದಲ್ಲ ಎಂದು ಕುಹಕಿ ತಿರಸ್ಕರಿಸಲೇನಬಹುದು ಭಕ್ತಿ ಪುರಸ್ಕರದಿ ಕೇಳುವರಿಗೆ ಒಲಿವನು ಪುಷ್ಕರಾಕ್ಷಸದ ಈ ಕೃತಿಯನ್ನು ಯಾರು ನಿಂದನೆ ಮಾಡ್ತಾರೋ ಅವರಿಗೆ ದೋಷನೇ ಹೊರತು ಈ ಕೃತಿಗೆ ಸರ್ವಥಾ ಚ್ಯುತಿ ಇಲ್ಲ ಆದ್ದರಿಂದ ಭಾಷೆಗಿಂತ ವಿಷಯಕ್ಕೆ ಹೆಚ್ಚಿನ ಮಹತ್ವ ಆಗಮದ ಲಕ್ಷಣಗಳನ್ನು ಹೇಳುವಂತ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ನಿರ್ದೋಷಃ ಶಬ್ದ ಆಗಮ ದೋಷ ಇಲ್ಲದೇ ಶಬ್ದ ಇದ್ದ ಶಬ್ದ ಆಗಮ ಅಂತ ಹೇಳ್ತಾರೆ ಅದರಂತೆ ವಿಷಯಕ್ಕೆ ಪ್ರಾಧಾನ್ಯತೆಯೇ ಹೊರತು ಭಾಷೆಗೆ ಅಲ್ಲ ಹರಿಕತಾಮೃತ ಸಾರ ಮೊದಲಾಗಿರ್ತಕ್ಕಂಥ ಎಲ್ಲ ಪ್ರಾಚೀನ ಹರಿದಾಸುರಗಳ ಕೃತಿಗಳಲ್ಲಿ ಶಾಸ್ತ್ರ ಸಮ್ಮತ ವಿಚಾರಗಳಿರೋದು ಅದೇ ತುಂಬಿರೋದರಿಂದ ಅವುಗಳು ಪ್ರಮಾಣಗಳೇ ಆಗಿವೆ ಸರ್ವತ ಅಪ್ರಮಾಣ ಅಲ್ಲ ಭಾಷೆ ಸಂಸ್ಕೃತ ಅಲ್ಲ ಅನ್ನೋ ಕಾರಣದಿಂದ ನಿಂದನೆ ಮಾಡೋರಿಗೆ ಪ್ರಮಾಣ ಅನ್ನೋ ಶಬ್ದದ ಅರ್ಥನೇ ತಿಳಿದಿಲ್ಲ ಒಟ್ಟಾರೆ ಹೇಳೋದಾದರೆ ಶ್ರುತಿ ಸ್ಮೃತಿ ಸರ್ವಮೂಲಾದಿ ಗ್ರಂಥಗಳ ಮಹತ್ವವನ್ನೇ ಪ್ರತಿಪಾದಿಸುವ ಕನ್ನಡದ ಪದ್ಯಗಳಾಗಿವೆ ಕುಹಕಿಗಳಲ್ಲಿ ಚೋರರ ಸದೃಶ ಸೂರ್ಯಮಂಡಲ ನಿರ್ದೋಷನಾಗಿರ್ತಕ್ಕಂಥ ಭಗವಂತನ ಅನಂತ ಗುಣಗಳ ಸಾದೃಶ್ಯ ಭಾಸ್ಕರನ ಮಂಡಲವ ನಮಸ್ಕರಿಸಿ ಮೋದಿಸದೆ ಕಳ್ಳ ಆ ಸೂರ್ಯಮಂಡಲ ಸೂರ್ಯನನ್ನು ಸೂರ್ಯಾಂತರ್ಗತ ನಾರಾಯಣನನ್ನು ಉಪಾಸನೆ ಮಾಡಬೇಕು ಅದನ್ನ ಬಿಟ್ಟು ದ್ವೇಷದಿಂದ ನಿಂದನ ಮಾಡಿದ ಮಾತ್ರಕ್ಕೆ ಸೂರ್ಯನಿಗೇನಾದರೂ ಕುಂದು ದೋಷ ಬರುತ್ತಾ ಇಲ್ಲ ಹಾಗೇ ಈ ಹರಿಕಥಾ ಸಂಸ್ಕೃತ ಕೃತಿ ಕೃತಿ ಅಲ್ಲ ಅಂತ ಕುಹಕಿಗಳದನ್ನು ತಿರಸ್ಕಾರ ಮಾಡಿದ ಮಾತ್ರಕ್ಕೆ ಈ ಗ್ರಂಥಕ್ಕೆ ಯಾವುದು ಹಾನಿ ಅನ್ನೋದಾಗೋದಿಲ್ಲ ಭಕ್ತಿ ಪುರಸ್ಸರವಾಗಿ ಶ್ರವಣ ಮಾಡುವವರಿಗೆ ಭಗವಂತ ಪರಮಾನುಗ್ರಹವನ್ನು ಮಾಡ್ತಾನೆ ಅಂತ ತಿಳಿಸ್ತಾರೆ ಪ್ರತಿನಿತ್ಯ ಸೂರ್ಯಮಂಡಲವನ್ನು ವೇದ ಮಂತ್ರಪೂರ್ವಕವಾಗಿ ವಿದ್ಯುಕ್ತವಾಗಿ ಶಾ ದರ್ಶನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳತ್ತೆ ನೂರು ಕಾಲ ಸೂರ್ಯ ದರ ದರ್ಶನ ಮಾಡೋಣ ನೂರು ಕಾಲ ಬಾಳೋಣ ಈ ರೀತಿಯಾಗಿ ಹೇಳಬೇಕು ಆರೋಗ್ಯ ಭಾಸ್ಕರ ಆದಿಚ್ಛೇದ್ ಆ ಆರೋಗ್ಯ ಸೂರ್ಯನ ಉಪಾಸನೆಯಿಂದ ಅಂತ ಆ ಸೂರ್ಯ ಉದಯ ಆದಮೇಲೆ ಎಲ್ಲ ಕರ್ಮಗಳು ಕೂಡ ಹುಟ್ಟುವಂಥದ್ದು ಅಂತಹ ಸೂರ್ಯನನ್ನೇನಿಂದ ಮಾಡಿದ್ರೆ ಅವನು ಅಗ್ನಿಯಾಣಿ ಕುಹಕ್ಕಿ ಅಂತಿಷ್ಟೇ ಅರ್ಥ ಆದರೆ ರಾತ್ರಿ ಹೊತ್ತು ಕಳವು ಕಳ್ಳತನ ಕೊಲೆ ವ್ಯಭಿಚಾರಗಳಿಗೆ ಅನುಕೂಲ ಅಂತ ಭಾವಿಸುವವರು ಆ ಸೂರ್ಯೋದಯವನ್ನು ಕಂಡ್ರೆ ಅನಿಷ್ಟ ಅಂತ ಗೊಣಗಾಡುತ್ತಾರೆ ಯಾಕಂದರೆ ಅವರು ಕಳ್ಳತನ ಇತ್ಯಾದಿ ಕೆಲಸಗಳನ್ನು ಅವರು ನಿಷಿದ್ಧ ಕೆಲಸಗಳನ್ನು ಕರ್ಮಗಳನ್ನು ಮಾಡೋದಕ್ಕೆ ಆಗಲ್ಲ ಆದ್ದರಿಂದ ಅವರಿಗೆ ಅದು ಸಂತೋಷ ಆಗಲ್ಲ ದ್ವೇಷದಿ ತಸ್ಕರನ್ನು ನಿಂದಿಸಲು ಕೊಂದ ಹೋದಯ ದಿವಾಕರಗೆ ದ್ವೇಷ ಭಾವನೆಯಿಂದ ಕಳ್ಳ ಸೂರ್ಯನನ್ನು ನಿಂದನೆ ಮಾಡಿದ ಮಾತ್ರಕ್ಕೆ ಸೂರ್ಯನಿಗೆ ಏನಾದರೂ ಹಾನಿಯಾಗತ್ತ ಸರ್ವತಾ ಇಲ್ಲ ಸೂರ್ಯನ ಕಡೆಗೆ ಮುಖ ಮಾಡಿ ಮೇಲಕ್ಕೆ ಉಗುಳಿದ್ರೆ ಅದು ಸೂರ್ಯನನ್ನು ಮುಟ್ಟೋದಿಲ್ಲ ತನ್ನ ಮುಖದ ಮೇಲೆ ವಾಪಸ್ಸು ಬೀಳತ್ತಷ್ಟೆ ಹಾಗೆ ಸೂರ್ಯನಿಗೆ ಏನೂ ದೋಷ ಅನ್ನೋದು ತಗಲೋದಿಲ್ಲ ಅದೇ ರೀತಿಯಾಗಿ ಸಂಸ್ಕೃತ ಇದಲ್ಲ ಎಂದು ಕುಹಕ್ಕಿ ತಿರಸ್ಕರಿಸಿದರೆ ಕುಹಕಿ ಅಂದರೆ ಮೋಸಗಾರ ಇದು ಸಂಸ್ಕೃತ ಭಾಷೆ ಅಲ್ಲ ಅಂತ ತಿರಸ್ಕಾರ ಮಾಡಿದ್ರೆ ಕೃತಿಗೆ ಯಾವುದೇ ತರದ ಹಾನಿ ಆಗಲ್ಲ ದ್ವೇಷದಿಂದ ಹೀಗೆ ನಿಂದನೆ ಮಾಡ್ತಾನಷ್ಟೇ ಕೃತಿ ಸಂಸ್ಕೃತನೇ ಆಗಿದ್ದು ಒಳ್ಳೆಯ ಕಾವ್ಯಲಕ್ಷಣಗಳಿಂದ ಇದ್ದು ಅಲ್ಲಿ ಯಾರನ್ನೋ ಒಬ್ಬನ ವ್ಯಕ್ತಿಯನ್ನು ಸ್ತೋತ್ರ ಮಾಡಿದರೆ ಅದು ಮೋಕ್ಷ ಸಾಧನ ಆಗೋದೇ ಇಲ್ಲ ಸಂಸ್ಕೃತಂ ಕೃತ್ರಿಮೆ ಲಕ್ಷಣೋಪೇತೇ ಸಂಸ್ಕೃತ ಅಂದರೆ ಒಳ್ಳೆಯ ಲಕ್ಷಣಯುಕ್ತವಾಗಿ ನಿರ್ಮಾಣ ಮಾಡಿದ್ದು ಅಂತ ಅರ್ಥ ಕಾವ್ಯಾಲಂಕೃತಿ ನೀತಿ ನಾಟಕಯುತಾಹ ಶಬ್ದಾಶ್ಚ ನಾನಾ ವಿಧಾ ಶ್ರೀ ವಿಷ್ಣುರ್ ಗುಣ ನಾಮಕೀರ್ತನ ನೋ ಮಂಗಲಂ ಅಂತ ಮಂಗಳ ಅಷ್ಟಕದಲ್ಲಿ ಹೇಳಿದಂಗೆ ಕಾವ್ಯ ಅಲಂಕಾರ ನೀತಿ ನಾಟಕ ಮೊದಲಾಗಿರ್ತಕ್ಕಂಥ ನಾನಾ ವಿಧ ವಾಂಗಯ ಭಗವಂತನ ಗುಣಗಳನ್ನು ನಾಮಗಳನ್ನು ಹೊಗಳುತ್ತಾ ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ಭಗವಂತನನ್ನು ಕೊಂಡಾಡದೇ ಇರುವಂಥ ಗ್ರಂಥ ಅಥವಾ ಭಗವಂತನನ್ನು ದ್ವೇಷ ಮಾಡುವಂತಹ ಗ್ರಂಥ ಅದೆಷ್ಟು ಸುಂದರವಾಗಿ ಪದ ಬಂಧ ಇದ್ದರೂ ಕೂಡ ಯುಕ್ತ ಆದರೂ ಕೂಡ ಹಂಸಗಳು ವಿಹಾರ ಮಾಡ ಮಾನಸು ಸರೋವರದಂತೆ ಆಗೋದಿಲ್ಲ ಕಾಗಿಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಕೊಚ್ಚೆ ಹಳ್ಳದಂತೆ ಆಗತ್ತೆ ಯಾಕೆ ಅಂದರೆ ಅದು ವಿರಕ್ತರಾದ ಪರಮಹಂಸರಾದ ಜ್ಞಾನಿಗಳಿಗೆ ಪ್ರಿಯವಾಗಿರ್ತಕ್ಕಂಥ ಮೋಕ್ಷಶಾಸ್ತ್ರ ಅಂತ ಯಾವತ್ತೂ ಕಲಿಸೋದಿಲ್ಲ ಅಗ್ನಿಯರಿಗೆ ವಾಯಸಕ್ಕೆ ಅಂದರೆ ಹೆಚ್ಚು ಕಾಲ ಬದುಕೋದಕ್ಕೆ ಸಹಾಯಕವಾಗಿರ್ತಕ್ಕಂಥ ತೀರ್ಥ ಅನ್ನೋ ಅಂತ ಭಾಗವತವೇ ಹೇಳ್ತಾ ಇದೆ ಆದ್ದರಿಂದ ಭಾಷೆ ಯಾವುದಾದ್ರೇನೋ ಅಲ್ಲಿ ಇರ್ತಕ್ಕಂಥ ವಿಷಯಕ್ಕೆ ಮಹತ್ವ ಅಂತ ತಿಳ್ಕೊಬೇಕು ಭಕ್ತಿ ಪುರಸ್ಕಾರದಿ ಕೇಳುವರಿಗೆ ವಲಿವರು ಪುಷ್ಕರಾಕ್ಷಸದ ಯಾರು ಈ ಕಾವ್ಯವನ್ನು ಭಕ್ತಿಯಿಂದ ಪಠಣ ಪಾರಾಯಣಾದಿಗಳನ್ನು ಮಾಡ್ತಾರೋ ಅವರಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತ ತನ್ನ ಸ್ವಾತಂತ್ರ್ಯ ಗುಣವನ್ನು ತೆಗೆದು ಎಂಟು ವಿಭಾ ವಿಭಾಗ ಮಾಡಿ ಜೀವರಿಗೆ ಕೊಡ್ತಾನೆ ಅನ್ನೋ ಮಧ್ವಮತದ ಪ್ರಕ್ರಿಯೆಯನ್ನು ವಿಶ್ಲೇಷಣೆ ಮಾಡುವಂತಹ ನೀರಸವಾದ ಶಾಸ್ತ್ರ ಇದು ರಸಭರಿತವಾದ ಕಾವ್ಯ ಹೇಗಾಗತ್ತೆ ಅಂದರೆ ತಾಯಿ ಮಗುವನ್ನು ಒಪ್ಪಿಕೊಂಡು ಮುದ್ದಿಸಿ ಯಾವ ರೀತಿಯಾಗಿ ಮುದ್ದಾಡ್ತಾಳೋ ಕೂಸಿಗೆ ಹಾಲನ್ನು ಕೊಡ್ತಾಳೋ ಹಾಗೆ ಭಗವಂತ ಭಕ್ತನನ್ನು ಪ್ರೀತಿಯಿಂದ ಅಲಂಕಾರ ಮಾಡಿ ಸುಪ್ತವಾಗಿರ್ತಕ್ಕಂಥ ಸ್ವಾತಂತ್ರ್ಯದ ಶಕ್ತಿಯನ್ನು ತನ್ನ ಸ್ವಾತಂತ್ರ್ಯದ ಶಕ್ತಿಯಿಂದ ಅಭಿವ್ಯಕ್ತಿ ಮಾಡಿಕೊಟ್ಟು ಅದರಿಂದ ಮೋಕ್ಷ ಸಾಧನೆಯನ್ನು ಮಾಡಿಸಿ ಕೊನೆಗೆ ಶಾಶ್ವತ ಸುಖ ಪುನರಾವೃತ್ತಿರಾಹಿತ್ಯವಾದ ಮೋಕ್ಷವನ್ನೇ ಕೊಡುವಂಥ ಅದ್ಭುತವಾದ ಮಹಿಮೆಯನ್ನು ವರ್ಣನೆ ಮಾಡಿರುವಂಥ ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಾವ್ಯ ಈ ಹರಿಕತಾಮೃತಸಾರ ಕೇಳೋರಿಗೆ ಪ್ರತಿ ಪದ್ಯದಲ್ಲೂ ಭಕ್ತಿರಸದೌತಣವನ್ನು ಕೊಡತ್ತೆ ಪುಷ್ಕರಾಕ್ಷ ಅಂದರೆ ಕಮಲಾಕ್ಷ ಪರಮಾತ್ಮ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ತಿಳಿಸ್ತಾರೆ